ನಲವತ್ತಾರು ಆದಿತ್ಯನ ಅನುಗ್ರಹ ಯಾಜ್ಞಿವಲ್ಪಿಯನು ವ್ರತಿಯಾಗಿ ಕಾತ್ಯಾಯಿನಿಯು ಆತನ ಹೆಂಡತಿಯಾಗಿ ಪಾಯಸ ಭೋಜನ ಮಾಡುತ್ತಾ ಒಂದು ವರ್ಷ ಆತಿಥ್ಯೋಪಾಸನವನ್ನು ಮಾಡಿದನು ಕೆಲವು ದಿನಗಳಾಗುತ್ತಿದ್ದ ಹಾಗೆಯೇ ಯಾಜ್ಞವಲ್ಪಿಯನು ಮಂತ್ರ ಜಪಕ್ಕೆ ಕುಳಿಸಿಕೊಳ್ಳುತ್ತಿದ್ದ ಹಾಗೆಯೇ ಒಂದು ಬಯಲಿನಲ್ಲಿ ಮೇಯುತ್ತಿರುವ ಕೆಂಪು ಕುದರಿಯುವು ಕಾಣಿಸುವುದು ಆತನು ಜಪದಲ್ಲಿರುವಷ್ಟು ಹೊತ್ತು ಅದು ಎದುರಿಗೆ ಇರುವುದು ಕಾತ್ಯಾಯಿನಿಗೆ ಅವರ ಪಿತಾಮಹದಿಂದ ಮನೆಯಲ್ಲಿ ಆಡಿಕೊಳ್ಳುವ ಮಾತಿನಿಂದ ಗಂಡನೊಬ್ಬ ಅಲೌಕಿಕ ಮಹಾಪುರುಷನೆಂದು ಗೊತ್ತಿತ್ತು ಆದ್ದರಿಂದ ಅವಳು ಗಂಡದ ವ್ರತವನ್ನು ಏಕೆ ಮಾಡುತ್ತಿರುವನು ಎಂಬಂತಹಾದ ಪ್ರಶ್ನೆಗಳನ್ನು ಇನ್ನೂ ಕೇಳಲಿಲ್ಲ ಬರಬರುತ್ತಾ ಯೊಳಕಿನ ಮುಖವು ತೇಜಸ್ವಿಯಾಗುತ್ತಾ ಬಂತು ತೇಜಸ್ಸೆಂದರೆ ಸಾಮಾನ್ಯವಲ್ಲದೆ ಯಾವುದೋ ಕಣ್ಣು ಕುಕ್ಕುವಂತಹ ತೇಜಸ್ಸು ಮುಟ್ಟಿದರೆ ಇರಲಿ ನೋಡುತ್ತಿದ್ದರೆ ಸುಳುವುದು ಎನ್ನುವಂತಹ ತೇಜಸ್ಸು ಒಂದೆರಡು ಸಲ ಆತನು ಜಪಮಗ್ನಾಗಿದ್ದಾಗ ಅವರ ತಾಯಿಯು ಕಾರಣಾಂತರದಿಂದ ಬಂದು ಬಗ್ಗಿ ನೋಡಿದಳು ಆ ಪ್ರಖರವಾದ ಆ ಶೀತಲವಾದ ತೇಜಸ್ಸನ್ನು ಕಂಡು ಗುಡಿಸಲು ತರಗಲೆಯಿಂದ ಆಗಿದ್ದರೆ ಎಂದಾದರೂ ಹೊತ್ತಿಕೊಂಡರೆ ಎಂದು ಶಂಕಿಸಿ ತನ್ನ ಗಂಡನಿಗೆ ತನ್ನ ಶಂಕೆಯನ್ನು ಹೇಳಿದಳು ಆತನು ನಕ್ಕು ಹುಚ್ಚಿ ಮಂತ್ರಜಾಪಕನು ಮಂತ್ರಾಧಿದೇವತೆಯಂತೆ ಆಗುವುದು ನಿಜ ಆದರೆ ಗುಡಿಸಲು ಹೊತ್ತಿಕೊಳ್ಳುವುದಿಲ್ಲ ದಿಗಿಲು ಪಡಬೇಡ ಒಂದು ವೇಳೆ ನಿನ್ನ ಮಗನ ತಪೋಜ್ವಾಲೆಯಿಂದ ಗುಡಿಸಲು ಹೊತ್ತಿಕೊಂಡರು ಆತನನ್ನು ಏನು ಮಾಡಲಾರದು ಎಂದು ಸಮಾಧಾನ ಮಾಡಿದನು ಆತರೆ ದಿನವು ಗಂಡನ ಜೊತೆ ಜೊತೆಯಲ್ಲಿ ಅಗ್ನಿಸೇವೆ ಮಾಡುವಾಗ ಕಾತ್ಯಾಯಿನಿಗೆ ಶೆಖೆಯಾಗುತ್ತಿರಲಿಲ್ಲ ಅದಕ್ಕೆ ಬದಲಾಗಿ ದೇಹವೆಲ್ಲ ಏನೋ ಸೌಭಾಗ್ಯವನ್ನು ಪಡೆದು ಸಂತೋಷಪಟ್ಟಂತೆ ಆಗುವುದು ಅವಳು ಅದನ್ನೆಲ್ಲ ಗಮನಿಸಲಿಲ್ಲ ಅವಳಿಗೆ ಬೇಕಾಗಿದ್ದುದು ಒಂದೇ ಒಂದು ಗಂಡನು ಕೃತಾರ್ಥನಾಗುವುದು ಹೀಗೆ ಕೆಲವು ದಿನಗಳು ತಿಂಗಳು ಆಯಿತು ಕುದುರೆಯು ಒಂದು ದಿನ ಕೆನೆಯುತ್ತಾ ಯಾಜ್ಞವಲ್ಕಿನೇ ಎದುರಿಗೆ ಬಂತು ಆತನಿಗೆ ಇದು ಸಾಮಾನ್ಯವಾದ ಕುದುರೆ ಎಲ್ಲವೆನಿಸಿ ಆತನು ಅದಕ್ಕೆ ಪಂಚೋಪಚಾರ ಪೂಜೆಯನ್ನು ಒಪ್ಪಿಸಿತು ಕುದುರೆಯು ಮಾನವರಿಗಿಂತ ಹೆಚ್ಚಾಗಿ ಪೂಜೆಯನ್ನು ಒಪ್ಪಿಸಿಕೊಂಡು ನಂದಿನಿಂದ ಏನಾಗಬೇಕು ಕೇಳು ಎಂದು ಮಾನವ ಕೇಳಿತು ಯಾಜ್ಞವಾಲ್ಕಿನು ದೇವ ನೀನು ಯಾರು ಎಂದು ಕರೆಯಬೇಕೆಂದು ಆಸೆ ಆದರೆ ಆದಿತ್ಯ ಮಂತ್ರವನ್ನು ಜಪ ಮಾಡುವಾಗ ದರ್ಶನ ಕೊಡುತ್ತಿದ್ದೀಯಾ ಆದಿತ್ಯನೇ ಇರಬೇಕು ಎಂದು ನಂಬಿಕೆ ಎಂದನು ಕುದುರೆಯು ಕೆನೆಯಿತು ಆ ಕೆನೆತವೋ ಯಾಜ್ಞವಲ್ಕಿನಿಗೆ ನಗೆಯಂತೆ ತೋರಿತು ನೋಡಬೇಕೋ ನೋಡು ಎಂದಿತು ನೋಡಿದರೆ ಕುದುರೆ ಇದ್ದಡೆಯಲ್ಲಿ ಆದಿತ್ಯ ಮಂಡಲವು ಜ್ವಾಲಾಮಾಲ ಮನೋಹರವಾಗಿದೆ ನಾನಾವರ್ಣದ ಜ್ವಾಲಗಳು ಮಂಡಲವನ್ನು ಬಳಸಿ ಬೆಳಗುತ್ತಿದ್ದರೂ ಬಿಳಿಯ ಬೆಳಕು ಎಲ್ಲೆಡೆಯೂ ಹರಡಿ ಸುಂದರವಾಗಿದೆ ಮಂಡಲ ಮಧ್ಯಸ್ಥನಾಗಿರುವ ಹಿರಿ ಹಿರಿಮಯ ಪುರುಷನು ವಿರಾಜಿಸುತ್ತಿದ್ದಾನೆ ರಕ್ತ ಮಾಲ್ಯಾರ ಧರಿಸಿದ್ದಾನೆ ಸರ್ವಾಭರಣ ಭೂಷಿತನಾಗಿದ್ದಾನೆ ಆತನೇ ಆದಿತ್ಯನಿರಬೇಕೆಂದು ಯಾಜ್ಞವಾಲ್ಕ್ಯನಿಗೆ ಬೋಧೆಯಾಗುತ್ತಿದೆ ಆ ಮೂರುವ ಮಹಾಪುರುಷನನ್ನು ಕೇಳಿ ಮಹಾ ಮಹಾಪುರುಷನು ಕೇಳಿದನು ಏನು ಯಾಜ್ಞವಾಲ್ಕ್ಯ ನನ್ನಿಂದ ಏನಾಗಬೇಕು ಯಾಜ್ಞವಾಲ್ಕ್ಯ ನಾನು ಒಪ್ಪಿಸುವ ಪೂಜೆಯನ್ನು ಯಾಜ್ಞವಲ್ಕಿಯ ನಾನು ಒಪ್ಪಿಸುವ ಪೂಜೆಯನ್ನು ಕೈಗೊಳ್ಳಬೇಕು ಎನ್ನುತ್ತೆ ಆ ಮಹಾಪುರುಷನು ನೀವು ದಂಪತಿಗಳು ನಿತ್ಯವೂ ಒಪ್ಪಿಸುವ ಪೂಜೆಯಿಂದ ನಾನು ಪ್ರಸನ್ನನಾಗಿದ್ದೇನೆ ಆದ್ದರಿಂದ ಮತ್ತೆ ಪೂಜೆಯೂ ಬೇಕಿಲ್ಲ ನಿನಗೇನು ಬೇಕು ಕೇಳು ಎನ್ನುತ್ತಾನೆ ಯಾಜ್ಞವಲ್ಕಿಯನು ದೇವ ನಾವು ಮಾನವರು ಲೋಭದ ಮೂರ್ತಿಗಳು ನಾವು ನಮ್ಮ ಮನಸ್ಸು ಪ್ರೇರೇರಿಸಿದಂತೆ ನುಡಿಯುವವರು ಆದ್ದರಿಂದ ನಾವು ಕೇಳುವುದು ನೀನು ಕೊಡುವುದೂ ಬೇಡ ನಿನಗೆ ಏನು ಕೊಟ್ಟರೆ ನಾನು ಕೃತಾರ್ಥನಾಗುವೆನೋ ಎನ್ನಿಸುವುದು ನೀನು ನಿನ್ನ ಅಂತಿಗೆ ತಕ್ಕಂತೆ ಏನು ಕೊಟ್ಟರೆ ಸರಿಹೋಗುವುದೋ ನನಗೆ ನೀನು ಏನು ಕೊಟ್ಟರೆ ಲೋಕವು ಕೃತಾರ್ಥವಾಗುವುದೋ ಅದನ್ನು ಕೊಡು ಎನ್ನುತ್ತಾನೆ ಆದ್ಯತೆಯೋ ಆ ಮಾತು ಕೇಳಿ ತಲೆದೂಗುತ್ತಾನೆ ಯವಲ್ಕ್ಯ ನೀನು ನಮ್ಮ ಮಂತ್ರವನ್ನು ನಮಗೆ ತಿರುಗಿಸಿದೆ ಭಲೆ ಆಗಲಿ ಹಾಗೆಯೇ ಕೊಡುವೆನು ನಿನ್ನ ಅಹಂಕಾರವನ್ನು ಮುಂದಿಟ್ಟುಕೊಂಡು ಅದು ಕೊಡು ಇದು ಕೊಡು ಎನ್ನದೆ ಕೊಡು ಕೊಡುವುದು ಎನ್ನದೇ ಕೊಡು ಕೊಡುವುದು ಏನನ್ನು ಎಂಬುದನ್ನು ನಿನಗೆ ಬಿಟ್ಟಿದ್ದೇನೆ ಎಂದುದು ಚೆನ್ನಾಯಿತು ಅದು ಸದಹಂಕಾರದ ಪರಮಾವಧಿ ಆಗಲಿ ನೀನು ಹುಟ್ಟಿರುವುದು ಏಕೆ ಎಂಬುದನ್ನು ನಾನು ಬಲ್ಲೆ ಈ ಉದ್ದೇಶವು ನೆರವೇರಲೆಂದೇ ನಾವೇ ನಿನ್ನಿಂದ ಈ ವ್ರತವನ್ನು ಮಾಡಿಸುತ್ತಿರುವೆವು ಇರಲಿ ಇನ್ನು ಕೆಲವು ದಿನ ವ್ರತವನ್ನು ಮಾಡಿಕೊಂಡಿರು ಈಗ ತಾನೇ ಉತ್ತರಾಯಣವು ಕಳೆದಿದೆ ಮತ್ತೆ ಉತ್ತರಾಯಣದಲ್ಲಿ ನಾನು ನಿನಗೆ ಮತ್ತೆ ವರಪ್ರಧಾನ ಮಾಡುವೆನು ಇನ್ನು ಹೋಗಿಬಿಡುವೆನು ಎಂದು ಅಂತರ್ಧನಾಗುತ್ತಾನೆ ಯಾಜ್ಞವಲ್ಕಿಯನು ಮತ್ತೆ ಜಪದಲ್ಲಿ ಮಗ್ನನಾಗುತ್ತಾನೆ ಮತ್ತೆ ಉತ್ತರಾಯಣವೂ ಬಂತು ಜಗತ್ತನ್ನು ಆವರಿಸಿದ್ದ ಶೀತವು ಸೋತ ಸೈನಿಕನಂತೆ ಮೆಲ್ಲೆ ಮೆಲ್ಲೆಗೆ ಹಿಂತೆಗಿಯುತ್ತಾ ಬಿಸಿಲ ದಾರಿ ಕೊಡುತ್ತಾ ಬಂದು ರಥಸಪ್ತಮಿಯಾಗಿ ಸೂರ್ಯನ ರಥವು ಉತ್ತರಕ್ಕೆ ಹಿಂತಿರುಗಿತು ಯಾಜ್ಞವಲ್ಕಿಯನು ಅಂತರ್ಮುಖಿಯಾಗುವುದು ಹೆಚ್ಚು ಹೆಚ್ಚಿದೆ ಖಾತಿಯಾಗಿನಿಯು ಯಾಜ್ಞವಲ್ಕಿಯನ ಪ್ರತಿಬಿಂಬವೆಂಬಂತೆ ಬಹಿರ್ಮುಖವಾಗಿ ವ್ಯಾಪಾರಗಳನ್ನು ನಡೆಸುತ್ತಿದ್ದರೂ ಆದಿತ್ಯ ಮಂತ್ರವನ್ನು ಎಡೆಬಿಡದೆ ಜಪಿಸುತ್ತಾಳೆ ನೋಡಿದವರು ಈ ಹುಡುಗಿಗೆ ಮಾತೇ ಬರುವುದಿಲ್ಲವೋ ಎನ್ನುವ ಮಟ್ಟಿಗೆ ಮೌನವಾಗಿದ್ದಾಳೆ ದಿನಕ್ಕೆ ಒಂದೋ ಎರಡೋ ಮಾತನಾಡುತ್ತಾಳೆ ಅದು ಅತ್ತೇ ಜೊತೆಯಲ್ಲಿ ಎಂದಿದಂತೆ ತೋಟದಲ್ಲಿ ಸೂರ್ಯಾರಾಧನೆಯು ನಡೆಯುತ್ತಿದೆ ನಮಸ್ಕಾರಗಳೆಲ್ಲವೂ ಮುಗಿಯಿತು ಅರ್ಘಪ್ರಧಾನಾದಿಗಳೆಲ್ಲೂ ಮುಗಿತುವು ಆ ದಿನ ಪೂಜೆ ಏನೋ ವಿಚಿತ್ರವು ನಡೆಯಿತು ಏನೋ ಯಾಜ್ಞವಳಿಕೆಯನ್ನು ಹೆಂಡತಿಯನ್ನು ಕರೆದು ಸಾಧ್ಯವಾದರೆ ನೀನು ಈ ದಿನ ಗುಡಿಸಿನಲ್ಲಿನಲ್ಲಿರು ಎನ್ನುತ್ತಾನೆ ಖಾತಿಯಾಗಿ ನೀವು ಮೌನವಾಗಿ ವಿನಿಯೋಗವಾಗಿ ಆಗಬಹುದು ಎನ್ನುತ್ತಾಳೆ ಇನ್ನು ಸೂರ್ಯನು ಒಂದು ಮೊದಲಷ್ಟು ಮೇಲೆ ಬಂದಿರಬಹುದು ಅಷ್ಟೇ ಮೊದಲಿನ ಜಾಮು ಕಳೆದಿದೆ ಸುಮಾರು ಎರಡನೆಯ ಜಾಮದಲ್ಲಿಯೂ ಒಂದಷ್ಟು ಕಳೆದಿರಬೇಕು ಯಾಜ್ಞವಲ್ಕಿಯು ಎಂದಿನಂತೆ ಜಪದಲ್ಲಿ ಮದ್ದನಾಗಿರುತ್ತಾನೆ ಕಾತಾಯಿನಿಯು ಬಾಗಿಲ ತಾನು ಜಪದಲ್ಲಿ ಕುಳಿತುಕೊಳ್ಳುತ್ತಾಳೆ ಎಂದಿನಂತೆ ಕುದುರೆಯು ಕಾಣಿಸಿತು ಕುದುರೆಯು ಒಂದೇ ಕುದುರೆಯು ಒಂದು ಇದ್ದಿದ್ದು ಒಂದು ಹಿಂಡಾಗುತ್ತದೆ ಹಾಗೆ ಹಾಗೆಯೇ ಮತ್ತೆ ಒಂದೇ ಆಗುತ್ತದೆ ಆ ಕುದುರೆಯು ಮರಿಯಾಗುತ್ತದೆ ಕುಡಿಯುತ್ತಾ ನೇರವಾಗಿ ಯಾಜ್ಞವಲ್ಕಿಯನ್ನು ಬಳಿಗೆ ಬಂದು ಬರಲೇ ಯಾಜ್ಞವಲ್ಕಿಯ ಎಂದು ಆತನು ಅದಕ್ಕೆ ಪೂಜೆಯನ್ನು ರೂಪಿಸಿ ದೇವ ನಿನ್ನ ಇಚ್ಛೆ ನನ್ನ ಇಚ್ಛೆ ನೋಡು ನೀನು ನನ್ನನ್ನು ಧರಿಸಬಲೆಯಾ ಎಂದು ಕುದುರೆಯು ಕುಡಿಯುತ್ತದೆ ನೋಡಿದರೆ ಈಗ ಕುದುರೆಯು ಮರಿಯಾಗಿಲ್ಲ ಒಂದಾಳುಗಿಂತಲೂ ಎತ್ತರವಾಗಿರುವ ಕುದುರೆ ಅಷ್ಟೇ ಎಲ್ಲ ಜ್ವಾಲಾಮಯವಾಗಿದೆ ನಿಗಿನಿಗಿಯೊಂದು ಕೆಂಡಕ್ಕಿಂತಲೂ ಕೆಂಡವಾಗಿದೆ ಯಾಜ್ಞವಲ್ಕಿನಗೆ ಹೆದರಿಕೆಯಾಗುವುದಿಲ್ಲ ದೇವ ಆಗಲೇ ಅರಿಕೆ ಮಾಡಿರುವನು ನಿನಗೆ ಸರಿತವಾದದನ್ನು ಕರುಣಿಸು ನನಗೆ ಹಿತವಾದದ್ದು ಏನೋ ಅದನ್ನು ಕರುಣಿಸು ಲೋಕಕ್ಕೆ ಏನು ಬೇಕೋ ಅದನ್ನು ಕರುಣಿಸು ಕುದುರೆಯು ನುಡಿಯುತ್ತಿದ್ದರೆ ಗುಡುಗು ಗುಡುಗಿದಂತೆ ಕೇಳಿಸುತ್ತದೆ ಸರಿ ಭಾರವನ್ನು ನನ್ನ ಮೇಲೆ ಹೊರಿಸಿ ನೀನು ಪ್ರತಾರ್ಥನ ಈಗ ನಾನು ಕೊಡಬೇಕೆಂದಿರುವ ಈ ವರವನ್ನು ನೀನು ಧರಿಸಲು ಆಗುವ ಆಗುತ್ತಿರಲಿಲ್ಲ ಧರಿಸಲೂ ಆಗುತ್ತಿರಲಿಲ್ಲ ಇದೋ ನೀನು ನನ್ನಂತಾಗಿ ನನ್ನ ವರವನ್ನು ಗ್ರಹಿಸು ಗ್ರಹಿಸು ಒಂದು ಕುದುರೆಯು ಮತ್ತೊಮ್ಮೆ ಕೆನೆದು ಆತನ ಹೃದಯವನ್ನು ಹೊತ್ತಿತು ಯಾಜ್ಞವಲ್ಕಿಯನು ಪ್ರಜ್ವಲಿಸುವಂತೆ ಅಗ್ನಿಯ ಕುಂಡವಾದನು ಆತನ ರೋಮಕೂಪಗಳಿಂದಲ್ಲೆಲ್ಲ ಅಗ್ನಿಪುರುಷನಗಿಂತ ಹೆಚ್ಚಾಗಿ ಜ್ವಾಲೆಗಳಿದ್ದವು ಒಂದು ಮುಹೂರ್ತ ಕಾಲ ಹಾಗೆ ಮತ್ತೆ ಹಿಂತಿರುಗಿ ಬಂತು ಯಾಜ್ಞವಲ್ಕೆಯನು ದೇಹವು ಕಾರುತ್ತಿದ್ದ ಉರಿಗಳೆಲ್ಲ ಶಮನವಾದವು ಕುದುರೆಯು ಹೇಳಿತು ಯಾಜ್ಞವಾಲ್ಕ್ಯ ಕೃತಾರ್ಥನಾದೆ ನಿನ್ನಿಂದ ಲೋಕವು ಕೃತಾರ್ಥವಾಯಿತು ನೀನು ವೇದ ಪುರುಷನಾದೆ ನಿನ್ನಿಂದ ಲೋಕವು ಒಂದು ಸಂಹಿತೆ ಒಂದು ಬ್ರಾಹ್ಮಣ ಎರಡು ಉಪನಿಷತ್ತುಗಳು ಪಡೆಯುವುದು ಅವುಗಳಲ್ಲಿ ಒಂದು ನಿನ್ನನ್ನು ಕುರಿತದು ಇನ್ನೊಂದು ಬ್ರಹ್ಮನನ್ನು ಕುರಿತದ್ದು ಬ್ರಹ್ಮವನ್ನು ಕುರಿತದ್ದು ಈ ಎರಡನ್ನು ಅಧ್ಯಯನ ಮಾಡಿ ಅದರಲ್ಲಿರುವ ರಹಸ್ಯವನ್ನು ಭೇದಿಸುವವನಿಗೆ ತಪ್ಪದೇ ಮಹಾದರ್ಶನವಾಗುವುದು ಯಾಜ್ಞವಲ್ಕ್ಯನಿಗೆ ಏನು ಹೇಳಬೇಕು ತಿಳಿಯದೆ ಒಂದು ಮೌನವಾಗಿದ್ದನು ಕುದುರೆಯು ಅಷ್ಟು ಹೊತ್ತು ಯಾಜ್ಞವಾಲ್ಕಿಯನನ್ನು ಮೂತಿಯಿಂದ ಅಂಗಾಂಗಗಳನ್ನು ಸವರುತ್ತಾ ತನ್ನ ವಿಶ್ವಾಸವನ್ನು ಪೂ ತೋರಿಸುತ್ತಾ ಅಲ್ಲಿಯೇ ನಿಂತಿತ್ತು ಅಷ್ಟೇ ಅಷ್ಟು ಹೊತ್ತಾದ ಮೇಲೆ ಪ್ರತ ಪ್ರಕೃತಿ ಸ್ಥನಾಗಿ ಪೂಜೆಯನ್ನು ಸಲ್ಲಿಸಿದನು ಹಿಂದೆ ಆಗಿದ್ದಂತೆ ಮತ್ತೆ ಆಗಿ ಕುದುರೆಯು ಇದ್ದ ಬಳಿಯಲ್ಲಿ ಮಂಡಲಸ್ಥನಾದ ಒಬ್ಬ ಕಾಣಿಸಿಕೊಂಡು ಆತನ ಪೂಜೆಯನ್ನೆಲ್ಲ ಸ್ವೀಕರಿಸಿದನು ಆತನು ಯಾಜ್ಞಾಲ್ಕ್ಯ ನೀನು ಋಷಿಯಾದೆ ಮಹರ್ಷಿಯಾದ ಬ್ರಹ್ಮರ್ಷಿಯಾದೆ ನಿನ್ನಂತಹ ಅದೃಷ್ಟ ನಿನ್ನಂತಹ ಅದೃಷ್ಟವಂತದಿಲ್ಲ ಇಂದು ನೀನು ಸರ್ವಜ್ಞ ಸರ್ವ ಅಷ್ಟೇ ಅಲ್ಲ ಬ್ರಹ್ಮವಾಗಿರುವ ಬ್ರಹ್ಮಶ್ರೀ ಮನವು ಒಳಗೆ ಚೇಗಿನಿಂದ ಕೂಡಿದ್ದರೂ ಹೊರಗೆ ಚಿಗುರು ಹೂ ಕಾಯಿಗಳಿಂದ ಮೆರೆಯುವಂತೆ ಅಂತರ್ಮುಖಿಯಾಗಿದ್ದರು ಬಹಿರ್ಮುಖಿಯಾಗಿ ಸಂಸಾರಿಯಾಗಿರು ಕಾಲ ಬಂದಾಗ ಎಚ್ಚರಿಸುವವು ಆಗ ನೀನು ನೀನಾಗೂ ನಾನು ಇನ್ನು ಹೋಗಿ ಬರುವೆನು ನಾವೆಲ್ಲರೂ ನಿನ್ನಲ್ಲಿ ಉಪಸ್ಥಿತರು ಮರೆಯಬೇಡ ಎಂದು ಆತನಿಂದ ಬಿಳ್ಕೊಂಡು ಹೋದನು ಯಾಕೆ ಕಣ್ಣು ಬಿಡುವ ವೇಳೆಗೆ ಕಾತ್ಯಾಯಿನು ಕಾತ್ಯಾಯಿನಿಯೂ ಕಂಡುಬಿಟ್ಟಳು ಆತನಿಗೆ ಕಂಡದೆಲ್ಲವೂ ಆಕೆಗೂ ಕಂಡಿತ್ತು ಆಕೆಯು ಪ್ರಸನ್ನ ಒದಳಾಗಿ ವದನಳಾಗಿ ತನ್ನ ಹೃದಯ ಸಂತೋಷವು ಕಣ್ಣುಗಳಲ್ಲಿ ನೀರಾಗಿ ಸುರಿಯುತ್ತಿರುವುದು ನಾನು ಜನ್ಮಾಂತರಗಳಲ್ಲಿ ಈಶ್ವರನನ್ನು ಚೆನ್ನಾಗಿ ಅಷ್ಟಿಸಿರಬೇಕು ಇಲ್ಲವಾದರೆ ತಮ್ಮಂತಹ ಒಂದು ಮಹಾನುಭಾವ ಮಹಾನುಭಾವರ ಕೈ ಹಿಡಿಯುವ ಭಾಗ್ಯವನ್ನು ಪಡೆಯುತ್ತಿರಲಿಲ್ಲ ಎಂದಳು ಮಾತಿನಲ್ಲಿ ನೀವು ಪರ್ವತ ನಾನು ಪರಮಾಣು ಎಂಬ ಧ್ವನಿ ಇತ್ತು